ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಇವತ್ತು ನಾವು ಆದಿಶಂಕರ ಭಗೋತ್ಪಾದ ಪೂಜ್ಯರ ಪ್ರಕರಣಗ್ರಂಥಗಳಲ್ಲಿ ಪ್ರಸಿದ್ಧವಾದ ಹಾಗೂ ಭಗವದ್ಗೀತೆಯಂತೆ ನಿತ್ಯ ಪಾರಾಯಣವೂ ಕೂಡ ಮಾಡಲ್ಪಡತಕ್ಕಂತಹ ಅಷ್ಟು ತತ್ವಗಳನ್ನು ಸರಳವಾಗಿ ಹೇಳಿರ್ತಕ್ಕಂಥ ಒಂದು ಸರಳವಾದ ಭಾಷೆಯಲ್ಲಿ ಹೇಳಿರತಕ್ಕಂತಹ ಒಂದು ಸುಲಲಿತವಾದ ಕೃತಿ ಪ್ರಕರಣ ಗ್ರಂಥ ಶಂಕರಾಚಾರ್ಯರ ಕೃತಿ ವಿವೇಕ ಚೂಡಾಮಣಿ ಇದನ್ನು ನಾವು ಆರಂಭಿಸೋಣ ಬಹಳ ಸರಳವಾದ ಕೃತಿ ವೇದಾಂತದ ಅಭ್ಯಾಸಿಗಳಿಗೆ ಆತ್ಮಜ್ಞಾನ ಬೇಕು ಅಂತೇಳಿ ಹೇಳ್ತಕ್ಕಂಥವರಿಗೆ ಮುಮುಕ್ಷುಗಳಿಗೆ ಮೋಕ್ಷಾಕಾಂಕ್ಷಿಗಳಿಗೆ ಬಹಳ ಸುಲಲಿತವಾದ ಪ್ರಾರಂಭಿಕ ಮಟ್ಟದ ಒಂದು ಕೃತಿ ಆದರೂ ಅತ್ಯಂತ ಗಹನವಾದ ವಿಚಾರಗಳನ್ನು ಕೂಡ ಒಳಗೊಂಡಿರತಕ್ಕಂತಹ ಅತ್ಯಂತ ಉಪಯುಕ್ತವಾದ ಕೃತಿ ವಿವೇಕ ಚೂಡಾಮಣಿ ಗಹನವಾದ ಭಾಷೆಗಳನ್ನು ಉಪನಿಷತ್ ಭಾಷೆ ಗೀತಾಭಾಷ್ಯ ಬ್ರಹ್ಮಸೂತ್ರ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಇರತಕ್ಕಂತಹ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ವಿವೇಕ ಚೂಡಾಮಣಿ ಉಪದೇಶ ಸಾಹಸ್ರಿ ಜೀವನ್ಮುಕ್ ಇವು ಶಂಕರಾಚಾರ್ಯರದ್ದು ಆಮೇಲೆ ವಿದ್ಯಾರಣ್ಯರ ಪಂಚದಶಿ ಜೀವನ್ಮುಕ್ತಿ ವಿವೇಕ ಹಾಗೆ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ಇಂತಹ ಸಾರವತ್ತಾದ ಗ್ರಂಥಗಳನ್ನು ನೋಡಿದರೆ ಸಾಮಾನ್ಯವಾಗಿ ವೇದಾಂತದ ಪರಿಚಯ ಆಗ್ತದೆ ಹಾಗೂ ಆತ್ಮಜ್ಞಾನ ಕೂಡ ಉಂಟಾಗಲಿಕ್ಕೆ ಸಾಧ್ಯವಿದೆ ಅದನ್ನು ಚೆನ್ನಾಗಿ ಶ್ರವಣಮನನಿಧ್ಯಗಳನ್ನು ಮಾಡಿದರೆ ಈ ಮೊದಲಿಗೆ ಸರಳವಾದಂಥ ಶಂಕರಾಚಾರ್ಯರ ಕೃತಿ ವಿವೇಕ ಚೂಡಾಮಣಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತವು ಒಂದೇ ಭಗವಂತೌ ಪುನಃಪುನಃ ುತಿಸ್ಮೃತಿಪುರ ಆಲಯ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಲೋಕಶಂಕರಂ ವಿವೇಕೂಡಾಮಣಿ ಸರ್ವೇದಾಂತಸಿಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂ ಸದ್ಗುರುಂ ಪ್ರಣತಸ್ಮ್ಯಹಂ ಎಲ್ಲ ಉಪನಿಷತ್ತುಗಳ ತಾತ್ಪರ್ಯಕ್ಕೆ ಮಾತ್ರ ವಿಷಯವಾಗಿರುವವನು ವಾಂಗನಸ್ಸುಗಳಿಗೆ ವಿಷಯವಲ್ಲದವರೂ ಪರಮಾನಂದ ಸ್ವರೂಪರೂ ಆಗಿರತಕ್ಕಂತಹ ಸದ್ಗುರುವಾದಂತಹ ಗೋವಿಂದನಿಗೆ ಅಂದರೆ ವಿಷ್ಣು ಅಂತಲೇ ಆಗ್ತದೆ ಒಂದು ಅರ್ಥ ದೇವರು ಜಗದ್ಗುರು ಇನ್ನೊಂದು ತಮ್ಮ ಗುರುಗಳಾದ ಶ್ರೀ ಗೋವಿಂದ ಭಗವತ್ಪಾದರು ಎರಡು ಅರ್ಥ ಇದೆ ಇಲ್ಲಿ ಅವರಿಗೆ ಪ್ರಣಾಮ ಮಾಡುತ್ತೇನೆ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ಎಲ್ಲ ವೇದಾಂತದ ತಾತ್ಪರ್ಯಕ್ಕೆ ಗೋಚರವಾಗತಕ್ಕಂತಹ ತಮ್ ಅಗೋಚರಂ ಅಂತಹ ಕಣ್ಣಿಗೆ ಕಾಣದಂತಹ ಅಥವಾ ವಾಗ್ಮನಸ್ಸುಗಳಿಗೆ ಇಂದ್ರಿಯಗಳಿಗೆ ಗೋಚರವಲ್ಲದಂತಹ ವೇದಾಂತ ಸಿದ್ಧಾಂತಗಳಿಗೆ ಗೋಚರವಾಗತಕ್ಕಂತಹ ಪರಮಾತ್ಮತತ್ವ ಅಥವಾ ಆತ್ಮತತ್ವ ಬ್ರಹ್ಮತತ್ವವೇ ಗೋವಿಂದ ಗೋವಿಂದ ಭಗವತ್ಪಾದ ಗುರುಗಳು ಹಾಗೂ ದೇವದೇವ ಭಗವಂತ ವಿಷ್ಣು ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂತಹ ಸದ್ಗುರುಗಳು ಆದಂಥ ಗೋವಿಂದ ಭಗೋತ್ಪಾದರಿಗೂ ಮಹಾವಿಷ್ಣುವಿಗೂ ಪ್ರಣಾಮವನ್ನು ಮಾಡ್ತೇನೆ ಅಂತ ಹೇಳಿ ಮೊದಲ ಶ್ಲೋಕದಲ್ಲಿ ಹೇಳ್ತಾರೆ ಜಂತೂ ನರ ಜನ್ಮದರ್ಲಭಮತ ಪುಂಸ್ವ ತೋ ವಿಪ್ರತಸ್ಮ್ ವೈದಿಕತರತ್ಮತ್ಮವಿಚನ ಸ್ವನುಭವೋ ಬ್ರಹ್ಮತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿ ಜನ್ಮಸುಹೃತೈ ಪುಣ್ಯೈರ್ವಿನಾ ಲಭ್ಯತೆ ಅಂದರೆ ಜಂತೂ ನರಜನ್ಮದ್ಲಭ ಪ್ರಾಣಿಗಳಿಗೆ ಮನುಷ್ಯಜನ್ಮ ಅತ್ಯಂತ ದುರ್ಲಭವಾದದ್ದು ಮನುಷ್ಯಜನ್ಮಕ್ಕಿಂತಲೂ ಪುರುಷತ್ವವು ದುರ್ಲಭ ಪುರುಷತ್ವ ಅಂತ ಹೇಳಿದರೆ ಲಿಂಗವಾಚಕ ಮಾತ್ರ ಅಲ್ಲ ಪುರುಷತ್ವ ಅಂತ ಹೇಳಿದರೆ ಪೌರುಷ ಅಂದರೆ ಧೀರತೆ ಧೈರ್ಯ ಆ ಗುಣ ಪುರುಷತ್ವದ ಗುಣ ಇರತಕ್ಕಂಥವರು ಅಂತೇಳಿ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಧೈರ್ಯ ಇರಬೇಕು ಧೀರತೆ ಇರಬೇಕು ಆ ಪುರುಷತ್ವಕ್ಕಿಂತ ಬ್ರಾಹ್ಮಣತ್ವ ಶ್ರೇಷ್ಠವಾದ್ದು ಬ್ರಾಹ್ಮಣತ್ವ ಅಂದರೆ ಏನು ವೇದಾಧ್ಯಯನತೆ ವಿಪ್ರತ್ವ ಅಂದರೆ ವೇದವನ್ನು ಅಧ್ಯಯನ ಮಾಡಿರತಕ್ಕಂಥದ್ದು ವೇದಾಧ್ಯಯನದ್ದು ವಿಪ್ರಹ ಅಂಥೇಳಿ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತೆ ಹೆಚ್ಚಿನದ್ದು ಯಾವುದು ವೈದಿಕ ಮಾರ್ಗದಲ್ಲಿ ವಿಶ್ವಾಸ ಮತ್ತು ಅದನ್ನ ಆಚರಣೆ ಮಾಡ್ತಕ್ಕಂಥದ್ದು ಜೀವನದಲ್ಲಿ ವೈದಿಕ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಜೀವನವನ್ನು ಬದುಕನ್ನು ನಡೆಸ್ತಕ್ಕಂಥದ್ದು ನಿತ್ಯ ಕರ್ಮ ನೈತಿಕ ಕರ್ಮ ಮುಂತಾದಂಥ ಎಲ್ಲ ಕರ್ಮಗಳನ್ನು ವೇದ ಕರ್ಮಗಳನ್ನು ಆಚರಿಸ್ತಾ ವೈದಿಕ ಧರ್ಮ ಮಾರ್ಗ ಪರತೆ ಕೇವಲ ವೇದವನ್ನು ಅಧ್ಯಯನ ಮಾಡಿದರೆ ಸಾಲದು ಅದಕ್ಕಿಂತ ಹೆಚ್ಚಿನದ್ದು ಇದು ವೈದಿಕ ಧರ್ಮ ಮಾರ್ಗ ಪರತೆ ವಿದ್ವತ್ವ ಅಸ್ಮಾತ್ ಪರಂ ಅದಕ್ಕಿಂತಲೂ ಶಾಸ್ತ್ರ ಪಾಂಡಿತ್ಯ ಹೆಚ್ಚಿನದು ಅದರ ಅರ್ಥವನ್ನು ತಿಳಿಯುವಂಥದ್ದು ವಿದ್ವತ್ ಆತ್ಮಾನಾತ್ಮ ವಿವೇಚನಂ ಅದಕ್ಕಿಂತ ಹೆಚ್ಚಿನದ್ದು ಯಾವುದು ಆತ್ಮ ಅನಾತ್ಮ ವಿಚಾರ ಇರತಕ್ಕಂಥದ್ದು ವಿವೇಕ ಯಾವುದು ಆತ್ಮ ಯಾವುದು ಅನಾತ್ಮ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಋತ ಯಾವುದು ಅನೃತ ಮುಂತಾದಂತಹ ವಿಚಾರಗಳನ್ನು ಯಾವುದು ಅಸತ್ ಯಾವುದು ಸತ್ ಸತ್ ಅಸತ್ ಸದಸದ್ ವಿವೇಕ ನಿತ್ಯಾನಿತ್ಯ ವಿವೇಕ ಆತ್ಮಾನಾತ್ಮ ವಿವೇಕ ಹ್ಞೂ ಸತ್ಯಮಿತ್ಯ ವಿವೇಕ ಹೃತ ಅನಂತ ವಿವೇಕ ಹೀಗೆ ಈ ವಿವೇಕ ಇರತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿನದ್ದು ಶಾಸ್ತ್ರ ಪಾಂಡಿತ್ಯ ಇರುವುದಕ್ಕಿಂತಲೂ ವಿವೇಕ ಇರಬೇಕು ಆತ್ಮ ಯಾವುದು ಅನಾತ್ಮ ಯಾವುದು ಇರ್ತಕ್ಕಂಥದ್ದು ಇನ್ನು ಸ್ವನುಭವ ಅಂದರೆ ಸ್ವ ಆತ್ಮಾನುಭವ ಸ್ವನುಭವ ಅದರಲ್ಲಿ ಅನುಭವ ಆಗತಕ್ಕಂಥದ್ದು ಆತ್ಮ ಅನುಭವ ಆಗಬೇಕು ಕೇವಲ ವಿವೇಕ ಮಾತ್ರ ಅಲ್ಲ ಅದು ಅದಕ್ಕಿಂತ ಹೆಚ್ಚಿನದ್ದು ಅನುಭವ ಆಗತಕ್ಕಂಥದ್ದು ಬ್ರಹ್ಮಾತ್ಮನ ಸಂಸ್ಥಿತಿ ಒಮ್ಮೆ ಅನುಭವ ಆದರೆ ಸಾಲದು ಬ್ರಹ್ಮಾತ್ಮ ಭಾವದಲ್ಲೇ ಸದಾ ನೆಲೆಸಿರತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನೋಂಥ ಭಾವನೆ ಇದು ಅದಕ್ಕಿಂತಲೂ ಹೆಚ್ಚಿನದ್ದು ಹೀಗೆ ಒಂದು ಒಂದಕ್ಕಿಂತ ಹಿಂದಿನದ್ದಕ್ಕಿಂತ ಮುಂದಿನದ್ದು ಅಧಿಕವಾದದ್ದು ಮುಕ್ತಿ ನ ನ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈ ವಿನ ಲಭ್ಯತೆ ಮೋಕ್ಷವು ನೂರು ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಆ ಪುಣ್ಯದಿಂದ ಪುಣ್ಯದ ಹೊರತಾಗಿಯೂ ಲವಿಸಲಾರದು ಮತ್ತು ಯಾವುದರಿಂದ ಕೇವಲ ಬ್ರಹ್ಮಾತ್ಮ ಸಂಸ್ಥಿತಿ ಆ ಬ್ರಹ್ಮಾತ್ಮ ಭಾವದಲ್ಲಿದ್ದರೆ ಮಾತ್ರ ಮೋಕ್ಷ ಆತ್ಮದ ಅನುಭವ ಆದರೆ ಆತ್ಮನಾತ್ಮ ವಿವೇಕ ಆದರೆ ಮಾತ್ರ ಕೇವಲ ಪುಣ್ಯದಿಂದ ಬರುವುದಿಲ್ಲ ಪುಣ್ಯ ಪಾಪಗಳನ್ನು ಮೀರಬೇಕು ಎನ್ನತಕ್ಕಂತಹ ಸೂಚನೆ ಇಲ್ಲಿದೆ ದುರ್ಲಭಂ ತ್ರಯಮೇವೈತದ್ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೋಕ್ಷತ್ವ ಮಹಾಪುರುಷ ಸಂಶ್ರಯಃ ಮನುಷ್ಯಜನ್ಮ ಮೋಕ್ಷದ ಇಚ್ಛೆ ಮತ್ತು ಮಹಾತ್ಮರ ಸಂಸರ್ಗ ಮಹಾತ್ಮರ ಸಂಘ ಮಹಾತ್ಮರ ಸಂಪರ್ಕ ಉಪದೇಶ ಮಹಾತ್ಮರ ಉಪದೇಶ ಕರುಣೆ ಅನುಗ್ರಹ ಇವುಗಳು ಮನುಷ್ಯ ಇವು ಮೂರು ಮನುಷ್ಯಜನ್ಮ ಮತ್ತು ಮೋಕ್ಷದ ಇಚ್ಛೆ ಮತ್ತು ಮಹಾತ್ಮರ ಸಂಸರ್ಗ ಇವು ಮೂರು ಭಗವಂತನ ಅನುಗ್ರಹವೇ ಕಾರಣವಾಗಿರವಾಗಿರತಕ್ಕಂಥ ಅಂದ್ರೆ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶಯ ದುರ್ಲಭಂ ತ್ರಯಮೇವ ಎ ದೈವಾನುಗ್ರಹ ಹೇತುಕಂ ಭಗವಂತನ ಭಗವಂತನ ಅನುಗ್ರಹಕ್ಕೆ ಕಾರಣವಾಗಿರತಕ್ಕಂಥ ಇವು ಮೂರು ಕೂಡ ಪಡೆಯಲು ಅತ್ಯಂತ ದುರ್ಲಭವಾದ್ದು ಕಷ್ಟವಾದ್ದು ಕಷ್ಟ ಸಾಧ್ಯ ಲಬ್ಧ್ವಾ ಕಥಂಚಿತ್ ಕಥಂಚಿನ್ ನರ ಜನ್ಮದುರ್ಲಭಂ ತತ್ರಸ್ತ ಶ್ರುತಿಪಾರದರ್ಶನ ಯಸ್ತ್ವಾತ್ಮ ಮುಕ್ತ ನಯದೆ ಸಂ ವಿಹನ್ಯಸಗ್ರಹೋತ್ ಕಷ್ಟಸಾಧ್ಯವಾದ ಮನುಷ್ಯಜನ್ಮವನ್ನು ಹೇಗೋ ಪಡೆದು ಲಬ್ಧ್ವಾ ಕಥಂಚಿತ್ ನರ ಜನ್ಮದುರ್ಲಭಂ ತತ್ರೀಪ್ ಪುಂಸ್ತಂ ಶ್ರುತಿಪಾರ ದರ್ಶನಂ ಅದರಲ್ಲಿಯೂ ಪುರುಷತ್ವ ಅಂದರೆ ಪೌರುಷ್ ವೀರತೆ ಧೀರತೆ ಮತ್ತು ವೇದ ಪ್ರವೀಣತೆಯನ್ನು ಹೊಂದಿದರೂ ಶ್ರುತಿಪಾರ ಅಂದರೆ ವೇದಾಂತದ ದರ್ಶನವನ್ನು ಹೊಂದತಕ್ಕಂತಹ ಪೌರುಷವನ್ನು ಹೊಂದಿದ್ರೆ ಆ ಧೀರತೆ ಬೇಕು ಅದನ್ನು ಹೊಂದಿದಾಗ ಮನುಷ್ಯ ಜನ್ಮವನ್ನು ಪಡೆದು ಅದರಲ್ಲಿಯೂ ವೇದಾಂತದ ಅನುಭವವನ್ನು ಮಾಡಿಕೊಳ್ಳತಕ್ಕಂತಹ ಸಾಮರ್ಥ್ಯ ಆ ಪೌರುಷ ಆ ಪರಾಕ್ರಮ ಆ ಧೀರತೆ ಅದನ್ನು ಹೊಂದಿದ್ದರೂ ಕೂಡ ಎಸ್ತ್ ಆತ್ಮುಕ್ತವು ಯಥೇತ ಮೂಢದೀಹಿ ಯಾವ ಮೂಢಬುದ್ಧಿಯುಳ್ಳ ಮನುಷ್ಯನೂ ಮೋಕ್ಷಕ್ಕಾಗಿ ಪ್ರಯತ್ನಿಸುವುದಿಲ್ಲವೋ ಅಂಥವನು ಸಹ ಆತ್ಮಃ ಸ್ವಂ ವಿನಿಹಂತಿ ಅಸದ್ಗ್ರಹಾತ್ ಏಕೆಂದರೆ ಅವನು ಆತ್ಮಹತ್ಯಾಕಾರನು ತನ್ನನ್ನು ತಾನು ಸ್ವಂ ವಿನಿಹಂತಿ ತನ್ನನ್ನೇ ತಾನು ಕೊಲ್ತಾನೆ ಹೇಗೆ ಅಸದ್ಗ್ರಹಾತ್ ಯಾಕೆಂದರೆ ಅವನು ಮಿಥ್ಯಾ ವಸ್ತುಗಳನ್ನು ಸತ್ಯ ಅಂತೇಳಿ ಪರಿಗ್ರಹಿಸ್ತಾನೆ ಸ್ವೀಕರಿಸ್ತಾನೆ ಇದರ ಮೂಲಕ ತನ್ನನ್ನು ತಾನು ಕುಂದುಕೊಳ್ತಾನೆ ಅಂತೇಳಿ ಇದು ಕೋನ್ವಸ್ತಿ ಮೂಢಾತ್ಮ ಎಸ್ತೋಸ್ವಾರ್ಥೆ ಪ್ರಮಾದ್ಯತಿ ದುರ್ಲಭಂ ಮಾನುಷಂದೇಹಂ ಪ್ರಾಪ್ಯ ತತ್ರಪಿ ಪೌರುಷಂ ತನ್ನನ್ನು ತಾನು ಕುಂದುಕೊಳ್ತಾನೆ ಆತ್ಮನ ಉದ್ಧಾರವನ್ನು ಆತ್ಮನೇ ತಾನೇ ಮಾಡಿಕೊಳ್ಬೇಕು ಉದ್ದರೇದು ಆತ್ಮನಾತ್ಮನ ಅಂಥೇಳಿ ಆತ್ಮನೇ ಆತ್ಮನಿಗೆ ಶತ್ರು ಆತ್ಮನೇ ಆತ್ಮನಿಗೆ ಮಿತ್ರ ಅಂತೇಳಿ ಹೇಳ್ತಾನೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹಾಗೆಯೇ ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳದ ಹೊರತು ಬೇರೆ ದಾರಿಯಿಲ್ಲ ಅದನ್ನು ಮಾಡಿಕೊಳ್ಳದವನು ಮೂರ್ಖನೇ ಸರಿ ತನ್ನನ್ನು ತಾನು ಕೊಂದುಕೊಂಡಂತೆ ಅಂತೇಳಿ ಅದರ ತಾತ್ಪರ್ಯ ಈ ಮುಂದಿನದ್ದೀಗ ಇದಹಕ್ಕೋ ಅನ್ನುವಸ್ತಿ ಮೂಢಾತ್ಮ ಎಷ್ಟು ಸ್ವಾರ್ಥೇ ಪ್ರಮಾದ್ಯತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರೀ ಪೌರುಷಂ ಅಂದರೆ ದುರ್ಲಭವಾದ ಮನುಷ್ಯ ಶರೀರವನ್ನು ಅದರಲ್ಲೂ ಪುರುಷ ಶರೀರವನ್ನು ಅಂದರೆ ಪೌರುಷ ಧೀರತೆಯನ್ನು ಪಡೆದು ಮೋಕ್ಷ ವಿಷಯದಲ್ಲಿ ಯಾರು ಅಸಡ್ಡೆ ಮಾಡ್ತಾರೋ ಅಥವಾ ಆತ್ಮ ತನ್ನ ಸ್ವಾರ್ಥೇ ಪ್ರಮಾದ್ಯತಿ ಅಂದರೆ ತನಗಾಗಿ ಅಂದರೆ ತನ್ನ ಆತ್ಮದ ಏಳಿಗೆ ತನ್ನ ಉದ್ಧಾರಕ್ಕಾಗಿ ಯಾವುದೇ ಪ್ರಯತ್ನ ಮಾಡುವುದಿಲ್ಲವೋ ಪ್ರಮಾದ್ಯತೆ ಪ್ರಮಾದ ಅಂದರೆ ಅನಾವಧಾನ ಗಮನ ಕೊಡೋದೇ ಇರತಕ್ಕಂಥದ್ದು ಹ್ಞೂ ಅಸಡ್ಡೆ ಮಾಡ್ತಾನೋ ಅವನಿಗಿಂತಲೂ ಅವಿವೇಕಿ ಯಾರಿದ್ದಾರೆ ಮೂರ್ಖ ಯಾರಿದ್ದಾರೆ ಮೂಢ ಯಾರಿದ್ದಾರೆ ಅಂತೇಳಿ ಇತಹ ಕಹನು ಅಸ್ತಿ ಮೂಢ ಅದಕ್ಕಿಂತ ಹೆಚ್ಚಿನ ಮೂರ್ಖತನ ಯಾವುದು ಮನುಷ್ಯ ಜೀವನದಲ್ಲಿ ಹುಟ್ಟಿ ಪುರುಷತ್ವ ಅಥವಾ ಆ ಧೀರತೆಯನ್ನು ಪಡೆದು ಮೋಕ್ಷತ್ವವನ್ನು ದುರ್ಲಭವಾದ ಮನುಷ್ಯ ದೇಹವನ್ನು ಪಡೆದು ಆ ಧೀರತೆಯನ್ನು ಪಡೆದರೂ ಕೂಡ ತನಗಾಗಿ ತಾನು ಅಂದರೆ ತನಗಾಗಿ ಆತ್ಮನಿಗಾಗಿ ಅಂದರೆ ಆತ್ಮನ ತಿಳಿದುಕೊಳ್ಳಲು ಪ್ರಯತ್ನಿಸದಿದ್ದರೆ ಅದಕ್ಕಿಂತ ಮೂಢತನ ಇನ್ಯಾವುದಿದೆ ಅಂತೇಳಿ ವದಂತು ಶಾಸ್ತ್ರೀ ಯಜನ್ ದೇವಾನ್ ಕುವ ಕರ್ಮಣಿ ಭಜನ್ ದೇವತಾ ಆತ್ಮೈಕ್ಯಬೋಧೇನ ವಿನಾ ಮುಕ್ತಿರ್ನ ಸಿತಿ ಬ್ರಹ್ಮಶತಾಂತರೇಪಿ ಅಂದರೆ ಮನುಷ್ಯನು ಶಾಸ್ತ್ರಗಳನ್ನು ಉಲ್ಲೇಖಿಸಿ ಹೇಳಲಿ ವದಂತು ಶಾಸ್ತ್ರೀ ಯಜಂತು ದೇವಾಂ ದೇವತೆಗಳಿಗೆ ಯಜ್ಞ ಮಾಡಲಿ ಕರ್ಮಾಣಿ ಭಜಂತು ಕೂವಂತು ಕರ್ಮಣಿ ಭಜಂತು ದೇವತಾ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಲಿ ದೇವತೆಗಳನ್ನು ಭಜಿಸಲಿ ಆತ್ಮೈಕ್ಯಬೋಧೇನ ವಿಕ್ತಿ ನಿದ್ಧತಿ ಬ್ರಹ್ಮಶತಾಂತರೇ ಜೀವಪರಾತ್ ಪರಮಾತ್ಮರ ಜೀವಾತ್ಮ ಪರಮಾತ್ಮರ ಐಕ್ಯಜ್ಞಾನವಿಲ್ಲದೆ ನೂರು ಬ್ರಹ್ಮರ ಪ್ರಳಯ ಪ್ರಳಯಕಾಲದಷ್ಟು ದೀರ್ಘಕಾಲ ಕಳೆದರೂ ಕೂಡ ಮುಕ್ತಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಸಿಧಿಸುವುದಿಲ್ಲ ಬೇರೆ ಯಾವುದನ್ನು ಮಾಡಿದರೂ ಕೂಡ ಆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಆತ್ಮ ಪರಮಾತ್ಮ ಐಕ್ಯಜ್ಞಾನವಿಲ್ಲದಿದ್ದರೆ ಅಂತೇಳಿ ಹೇಳ್ತಾರೆ ಅಮೃತತ್ವಶಾ ಅಸ್ತಿ ಅಮೃತತ್ವಸಾ ಅಸ್ತಿ ವಿತ್ತೇನೆ ನೇತ್ಯ ಹಿ ಶ್ರತಿ ಬ್ರಭೀತಿ ಕರ್ಮಣೋ ಮುಕ್ತೆರ ಹೇತತ್ವ ಸ್ಫುಟ ಯತ ದ್ರವ್ಯದ ಮೂಲಕ ಅಮೃತತ್ವದ ಆಸೆ ಇಲ್ಲ ನ ಆಶಾ ಅಸ್ತಿ ಯಾವುದರಿಂದ ವಿತ್ತೇನ ಇತಿ ಶೃತಿ ವಿತ್ತ ಅಂದರೆ ಸಂಪತ್ತು ದ್ರವ್ಯ ಅಥವಾ ಮಾಡುವಂತಹ ಕರ್ಮ ಅದರಿಂದ ಸಿಗತಕ್ಕಂಥ ಫಲ ಇದರ ಮೂಲಕ ಅಮೃತತ್ವದವನ್ನು ಪಡಿಬೋದು ಅಂತೇಳಿ ತಿಳಿಬೇಡಿ ಬಯಸಬೇಡಿ ಅಮೃತತ್ವವನ್ನು ಇದರ ಇದನ್ನು ಇದರ ಮೂಲಕ ನಿಮ್ಮದಾಗಿ ಶ್ರುತಿಯೇ ಹೇಳ್ತಾ ಇದೆ ಯಾಕೆಂದರೆ ಮುಕ್ತಿಗೆ ಕರ್ಮವು ಕಾರಣವಲ್ಲವೆಂದು ಸ್ಪಷ್ಟವಾಗಿ ಹೇಳಿದೆ ಬ್ರವೀತಿ ಕರ್ಮಣ ಮುಕ್ತೇ ಅಹೇತುತ್ವ ಸ್ಫುಟಂ ಯಥ ಸ್ಫುಟವಾಗಿ ಹೇಳಿದೆ ಕರ್ಮ ಮುಕ್ತಿಗೆ ಹೇತುವಲ್ಲ ಅಂಥೇಳಿ ಕಾರಣವಲ್ಲ ಅಂಥೇಳಿ ಜ್ಞಾನ ಒಂದೇ ಮುಕ್ತಿಗೆ ಕಾರಣ ಪ್ರಯತೇತ ಅತ ವಿಮುಕ್ ಪ್ರಯತೆ ವಿವಾಂ ಸನ್ಯಸ್ತವಾಕ್ಯಾ ಸ್ಪೃಹಸ ಮಹಾಂತಂ ಸಮಿಕೋಪದಿಷ್ಟಾ ಸಹತ್ಮ ಅಂದರೆ ಆದರಿಂದ ವಿವೇಕ ಯಾದವನು ಬಾಹ್ಯ ವಿಷಯ ಸುಖದಾಸಿಯನ್ನು ತ್ಯಜಿಸಿ ಅತ ವಿಮುಕ್ತಿಯೈ ಪ್ರಯತೇತ ವಿದ್ವಾನ್ ಸನ್ಯಸ್ಥಬಾಹ್ಯಾಥಸುಖ ಸ್ಪೃಹ ಸನ್ ಬಾಹ್ಯಾರ್ಥಸುಖ ಬಿಟ್ಟು ಸನ್ಯಸ್ತ ಸಂನ್ಯಾಸ ಮಾಡಿ ಅಂದರೆ ಬಿಟ್ಟು ಚೆನ್ನಾಗಿ ಬಿಟ್ಟು ಬಾಹ್ಯವಿಷಯ ಸುಖದಾಸಿಯನ್ನು ತ್ಯಜಿಸಿ ಸತ್ಪುರುಷನಾದ ಆಚಾರ್ಯನನ್ನು ಆಶ್ರಯಿಸಿ ಸಂತಂ ಮಹಾಂತಂ ಸಂವೇತ್ಯ ದೇಶಿಕಂ ತೇನೋಪದಿ ತೇನ ಉಪದಿಷ್ಟಾರ್ಥ ಸಮಾಹಿತ ಆತ್ಮ ಅವನು ಉಪದೇಶಿಸಿದ ತತ್ವದಲ್ಲಿ ಸಮಾಹಿತ ಮನಸ್ಸುಳುವನಾಗಿ ಮುಕ್ತಿಗಾಗಿ ಪ್ರಯತ್ನ ಮಾಡಬೇಕು ಉದ್ಧರೇದಾತ್ಮನಾತ್ಮ ನಮ್ಮ ಮಗ್ನಂ ಸಂಸಾರವಾರುಧೌ ಯೋಗಾರೂಢತ್ವಾಸಾಧ್ಯ ಸಮ್ಯಕ್ ದರ್ಶನ ನಿಷ್ಠೆಯಿಂದ ಅಂದರೆ ಸರಿಯಾದ ಜ್ಞಾನ ಯಾವುದಿದೆ ಆತ್ಮಜ್ಞಾನ ಯಾವುದಿದೆಯೋ ಸರಿಯಾದದ್ದು ಅದರಲ್ಲಿರುವ ನಿಷ್ಠೆ ನಂಬಿಕೆ ಶ್ರದ್ಧೆ ಇದರಿಂದ ಯೋಗಾರೂಢತ್ವವನ್ನು ಪಡೆದು ಯೋಗಾರೂಢತ್ವ ಅಸಾಧ್ಯ ಅಂದರೆ ಯೋಗಾರೂಢನಾಗಿ ಯೋಗಿಯಾಗಿ ಅಂದರೆ ಮನಸ್ಸು ಇಂದ್ರಿಯ ಬುದ್ಧಿ ಇತ್ಯಾದಿಗಳನ್ನು ನಿಗ್ರಹಿಸಿ ಆತ್ಮನ್ನು ಪರಮಾತ್ಮನಲ್ಲಿ ಐಕ್ಯವಾಗತಕ್ಕಂಥ ಜ್ಞಾನವನ್ನು ಪಡೆದು ಅಂದರೆ ಆತ್ಮನನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿ ಅಂದರೆ ತನ್ನನ್ನು ತಾನು ಆತ್ಮತತ್ವ ಬ್ರಹ್ಮತತ್ವ ಪರಮಾತ್ಮತತ್ವದಲ್ಲಿ ತಾನ ನಿಲೆಗೊಳಿಸಿ ಸಾಗರದಲ್ಲಿ ಮುಳುಗಿರುವ ತನ್ನನ್ನು ತನ್ನಿಂದಲೇ ಉದ್ಧರಿಸಿಕೊಳ್ಳಬೇಕು ಯಾವ ಸಾಗರದಲ್ಲಿ ಸಂಸಾರ ಸಾಗರದಲ್ಲಿ ಸಂಸಾರ ವಾರಿದಧೌವು ಮಗ್ನಂ ಆತ್ಮಾನ ಆತ್ಮನ ಉದ್ಧರೆಯಿತು ತನ್ನಿಂದಲೇ ತಾನು ಉದ್ಧರಿಸಿಕೊಳ್ಳಬೇಕು ಸನ್ಯಸ್ಯ ಕರ್ಮ ಇದೇ ರೀತಿ ಉದ್ಧರೆಯ ಆತ್ಮನ ಆತ್ಮನ ಆತ್ಮನ ಅವಸಾದ ಏದಂಥೇಳಿ ಭಗವದ್ಗೀತೆಯಲ್ಲಿ ಬರ್ತದೆ ಸನ್ಯಸ್ಯ ಸರ್ವಕರ್ಮಣಿ ಭವ ಭವಂಧ ವಿಮುಕ್ತೇ ಯತ್ಯಾಂ ಪಂಡಿತೈ ಧೀರೈರ ಆತ್ಮ ಅಭ್ಯಾಸ ಉಪಸ್ಥಿತೈ ಅಂದರೆ ಸನ್ಯಸ್ಯ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಬಿಟ್ಟು ಕರ್ಮವು ಚಿತ್ತಶುದ್ಧಿಗಾಗಿ ಹೊರತು ಪರವಸ್ತುವಿನ ಸಾಕ್ಷಾತ್ಕಾರಕ್ಕಾಗಿ ಅಲ್ಲ ಹಾಗಾಗಿ ಆತ್ಮಚಿಂತನೆಯಲ್ಲಿ ನಿಷ್ಠೆಯುಳ್ಳವರು ಧೀಮಂತರೂ ಆದಂತಹ ವಿವೇಕಿಗಳು ಪಂಡಿತೈಹಿ ಧೀರೈ ಆತ್ಮಾಭ್ಯಾಸ ಉಪಸ್ಥಿತೈ ಅಂತಹ ವಿವೇಕಿಗಳು ಸರ್ವಕರ್ಮಗಳನ್ನು ತ್ಯಜಿಸಿ ಸಂಸಾರವೆಂಬ ಕಟ್ಟಿನಿಂದ ಹೊರಬರಲು ಪ್ರಯತ್ನಿಸಲಿ ಸಂನ್ಯಸರ್ವಕರ್ಮಾಣಿ ಭವಂಧ ವಿಮುಕ್ತೆಯೇ ಕರ್ಮವು ಚಿತ್ತಶುದ್ಧಿಗಾಗಿಯೇ ಹೊರತು ಪರವಸ್ತುವಿನ ಸಾಕ್ಷಾತ್ಕಾರಕ್ಕಾಗಿ ಅಲ್ಲ ಚಿತ್ತ ಶುದ್ಧೆಯೇ ಕರ್ಮ ನ ತು ವಸ್ತೂಪಲಬ್ಧಯೇ ವಸ್ತುಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ ವಸ್ತು ಸಾಕ್ಷಾತ್ಕಾರವು ವಿಚಾರದಿಂದ ಹೊರತು ಕೋಟಿ ಕರ್ಮಗಳಿಂದ ಅಲ್ಲ ಯಾವ ವಸ್ತು ಸಾಕ್ಷಾತ್ಕಾರ ಪರವಸ್ತುವಿನ ಸಾಕ್ಷಾತ್ಕಾರ ಆಗುವಂತಹದ್ದು ಪರಮಾತ್ಮ ಸಾಕ್ಷಾತ್ಕಾರ ಆಗತಕ್ಕಂಥದ್ದು ವಿಚಾರದಿಂದಲೇ ಹೊರತು ಕೋಟಿ ಕೋಟಿ ಕರ್ಮಗಳಿಂದಲೂ ಆಗೋದಿಲ್ಲ ಅದು ಅದರ ವಿಚಾರ ಮಾಡಬೇಕು ಬ್ರಹ್ಮದ ಬಗ್ಗೆ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಸಮ್ಯಕ್ ವಿಚಾರದ ಸಿದ್ಧ ರಜ್ಜುತತ್ವಾವಧಾರಣ ಭ್ರಾಂತಿಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ ಭ್ರಾಂತಿಯಿಂದ ಆದ ಮಹಾಸರ್ಪದಿಂದ ಉಂಟಾಗುವ ಭಯ ದುಃಖಗಳನ್ನು ಹೋಗಲಾಡಿಸುವ ಹಗ್ಗದ ನಿಜ ಸ್ಥಿತಿಯು ಸಮ್ಯಕ್ ವಿಚಾರದಿಂದಲೇ ಉಂಟಾಗ್ತದೆ ಅಂದರೆ ಭ್ರಾಂತಿಯಿಂದ ಹಗ್ಗವನ್ನು ಹಾವು ಅಂತೇಳಿ ತಿಳಿತೇವೆ ಅದರಿಂದ ಭಯ ದುಃಖಗಳು ಉಂಟಾಗ್ತವೆ ಅದನ್ನು ಹೋಗಲಾಡಿಸ್ತಕ್ಕಂಥದ್ದು ಹಗ್ಗ ಇದು ಹಗ್ಗ ಮಾತ್ರ ಹಾವಲ್ಲ ಎನ್ನತಕ್ಕಂಥ ನಿಜ ಸ್ಥಿತಿಯ ಅರಿವು ಸಮ್ಯಕ್ ವಿಚಾರ ಸರಿ ವಿಚಾರ ಅದರಿಂದಲೇ ಆ ದುಃಖ ಕಷ್ಟ ಇತ್ಯಾದಿಗಳು ಹೋಗಲಾಡ್ತವೆ ಹಾಗಾಗಿ ಹೋಗಲಾಡಿಸ್ಬೋದು ಇತ್ಯಾದಿಗಳನ್ನು ಹಾಗಾಗಿ ಸಂಸಾರ ಭಯವು ಕೂಡ ಅದೇ ರೀತಿಯಲ್ಲಿ ಅದು ಮಿಥ್ಯಾ ಬ್ರಹ್ಮವೊಂದಿ ಸತ್ಯ ಎನ್ನತಕ್ಕಂಥ ಜ್ಞಾನ ಉಂಟಾದರೆ ಸಂಸಾರದುಃಖವು ಹೋಗಲಾಡಿಸಲ್ಪಡುವುದು ಅರ್ಥಸ ನಿಶ್ಚಯೋ ದೃಷ್ಟೋ ವಿಚಾರೇಣ ಹಿತೋಕ್ತಿ ನ ಸ್ನಾನ ದಾನೇನ ಪ್ರಾಣಾಯಾಮಶನ ವ ತತ್ವನಿಶ್ಚಯವು ಅರ್ಥಸ ಯಾವ ಅರ್ಥ ಇಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷವನ್ನು ಹೇಳ್ತಾ ಇದ್ದಾರೆ ಅದರ ನಿಶ್ಚಯ ದೃಷ್ಟ ವಿಚಾರೇಣ ಹಿತೋಕ್ತಿತಃ ಆಪ್ತವಾಕ್ಯವನ್ನು ಗುರು ಉಪದೇಶವನ್ನು ಅನುಸರಿಸಿದಂತಹ ವಿಚಾರದಿಂದ ಅಥವಾ ಶಾಸ್ತ್ರವಾಕ್ಯದ ವಿಚಾರದಿಂದ ಹಿತೋಕ್ತಿ ಅಂದರೆ ಆಪ್ತವಾಕ್ಯ ಗುರು ಉಪದೇಶ ಶಾಸ್ತ್ರವಾಕ್ಯ ಇನ್ನೊಂದು ಇವುಗಳ ಸರಿಯಾದ ಮನನ ವಿಚಾರಣೆ ಮನಸ್ಸಿನಲ್ಲಿ ವಿಚಾರ ಮಾಡೋದರಿಂದಲೇ ಹೊರತು ತತ್ವನಿಶ್ಚಯವು ಸ್ನಾನ ದಾನ ಪ್ರಾಣಾಯಾಮಿ ಆದಿಗಳಿಂದ ನೂರಾರು ಎಷ್ಟು ಸಲ ಮಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ ಅದರಿಂದ ಸಿದ್ಧಿಸುವುದಿಲ್ಲ ಯಾವುದು ತತ್ವನಿಶ್ಚಯ ನ ಸ್ನಾನೇನ ನ ದಾನೀನ ಪ್ರಾಣಾಯಾಮ ಶತೇನವ ಕೆಲವರು ನೂರು ಸಲ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ ಎಷ್ಟು ಸಲ ಪ್ರಾಣಾಯಾಮ ಮಾಡಿದರೆ ಎಷ್ಟು ಜಪ ಮಾಡಿದರೂ ಅದು ಸಿದ್ಧಿಸುವುದಿಲ್ಲ ಆತ್ಮ ವಿಚಾರ ಮಾಡಬೇಕು ಆತ್ಮದ ಬಗ್ಗೆ ವಿಚಾರ ಮಾಡಬೇಕು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅದ್ರ ಬಗ್ಗೆ ತಿಳಿವಳಿಕೆ ಬಂದರೆ ಮಾತ್ರ ಆತ್ಮದ ಕುರಿತಾದ ಜ್ಞಾನ ಯಥಾರ್ಥವಾದ ನಿಶ್ಚಯ ಹೊರತು ಮುಕ್ತಿ ಇಲ್ಲ ಅಂತೇಳಿ ಹೇಳ್ತಾರೆ ಜ್ಞಾನಾದ ಹಿ ಕೈವಲ್ಯಂ ನಿ ಜ್ಞಾನೇನು ಸದೃಶ್ಯ ಪವಿತ್ರ ಮೇಹ ವಿಧ್ಯತೆ ಅಂತೇಳಿ ಹೇಳಿದಾಗೆ ಅಂದರೆ ಜ್ಞಾನದಿಂದಲೇ ಮೋಕ್ಷವೂ ಹೊರತು ಕರ್ಮದಿಂದ ಅಲ್ಲ ಎನ್ನತಕ್ಕಂಥದ್ದು ಇದೆಲ್ಲದರ ಅರ್ಥ ತಾತ್ಪರ್ಯ ಅಧಿಕಾರಿಣವಾಶಾಸ್ತೆ ಫಲಸಿರ್ವಿಶೇಷತ ಉಪಾಯದೇಶದಿಯಸ್ಸಿನ್ ಸಹಕಾರಿಣ ಫಲಪ್ರಾಪ್ತಿಯು ಇದು ಹದಿನಾಲ್ಕನೆಯ ಶ್ಲೋಕ ವಿವೇಕ ಚೂಟಾಮಣಿಯಲ್ಲಿ ಅಂದರೆ ನಾವು ಅಧಿಕಾರಿ ಇದರಲ್ಲಿ ಆತ್ಮವಿದ್ಯೆಗೆ ಅಧಿಕಾರಿ ಯಾರು ಅಂತೇಳಿ ಹೇಳತಕ್ಕಂತಹ ಶ್ಲೋಕಗಳು ಇವು ಹದಿನಾಲ್ಕರಿಂದ ಹದಿನೇಳರವರೆಗಿನ ಶ್ಲೋಕಗಳು ಅಧಿಕಾರಿಣಂ ಆ ಶಾಸ್ತಿ ಫಲಸಿದ್ಧಿರ್ ವಿಶೇಷತಃ ಉಪಾಯ ದೇಶಕಾಲದ್ಯಾ ಸಂತಸ್ ಸಹಕಾರಿಣ ಮೋಕ್ಷಪ್ರಾಪ್ತಿಯು ಶಮದಮಾದಿಗಳಿಂದ ಕೂಡಿದ ಅಧಿಕಾರಿಗೆ ಅಧಿಕಾರಿಣಂ ಆಶಾಸ್ತಿ ಅಧಿಕಾರಿಯನ್ನು ಬಯಸ್ತದೆ ಫಲಸಿದ್ಧಿ ವಿಶೇಷತಃ ಫಲಸಿದ್ಧಿ ಆಗಬೇಕಿದ್ದರೆ ವಿಶೇಷವಾಗಿ ಅದು ಬಯಸುತ್ತದೆ ಯಾವುದು ಯಾವ ಅಧಿಕಾರಿಯನ್ನು ಉಪಾಯ ದೇಶಕಾಲದಿಯ ಸಂತ ಅಸ್ಮಿನ್ ಸಹಕಾರಿಣ ಶಮದಮಾದಿಗಳಿಂದ ಕೂಡಿದಂಥ ಅಧಿಕಾರಿಗೆ ವಿಶೇಷವಾಗಿ ದೊರಕ್ತದೆ ಮೋಕ್ಷ ಪ್ರಾಪ್ತಿ ಫಲಸಿದ್ಧಿ ಅಂದರೆ ಮೋಕ್ಷ ಶಮದಮ ಶಮ ಅಂದರೆ ಮನಸ್ಸಿನ ಪ್ರಶಮನ ನಿಯಂತ್ರಣ ದಮ ಅಂದರೆ ಇಂದ್ರಿಯ ದೇಶಕಾಲಾದಿಗಳು ಈ ವಿಷಯದಲ್ಲಿ ಸಹಾಯಕ ಸಾಧನಗಳಾಗಿವೆ ಉ ದೇಶಾಧ್ಯಾಂತ ಅಸ್ಕಾರಿಣ ಅಂತೇಳಿ ಸಾಧನೆಯ ಮಾರ್ಗದಲ್ಲಿ ಅಡಚಣೆಯುಂಟಾಗಿ ಸಾಕಾದಷ್ಟು ಪ್ರಗತಿ ಪಡೆಯದಿದ್ದರೆ ಅಥವಾ ಅದು ಸಮರ್ಪಕವೆನಿಸದಿದ್ದರೆ ತನ್ನಲ್ಲಿಯೇ ಏನೋ ದೋಷವಿರಬೇಕೆಂದು ಸಾಧಕನು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ತನ್ನೊಳಗೆ ಸಾಕಾದಷ್ಟು ನಂಬಿಕೆ ಇಲ್ಲದಿರಬಹುದು ತಾತ್ವಿಕವಾಗಿ ಸಂಶಯಗಳಿರಬಹುದು ಅಥವಾ ಬಲವತ್ತರವಾದ ಬೇರೆಯಾವುದಾದರೂ ಪ್ರಲೋಭನೆಗಳಿರಬಹುದು ಇವುಗಳನ್ನು ವೇದಾಂತದಲ್ಲಿ ಹೃದಯ ಗ್ರಂಥಿಗಳು ಅಂತ ಹೇಳ್ತಾರೆ ಸಾಧಕನು ಅವುಗಳನ್ನು ಕಂಡುಹಿಡಿದು ಅಥವಾ ಅವಿದ್ಯೆ ಅಂತಲೂ ಹೇಳ್ತಾರೆ ಗ್ರಂಥಿಗಳನ್ನು ಬಿಡಿಸಿ ತನ್ನ ಶ್ರೇಯಸ್ಸಿನ ದಾರಿಯನ್ನು ಸುಗಮವಾಗಿ ಮಾಡಿಕೊಳ್ಳಬೇಕು ಈ ರೀತಿಯ ಉಪದ್ರವ ದಿನನಿತ್ಯದ ಅನುಭವದಲ್ಲೂ ಕಂಡುಬರಬಹುದು ಹೊಸದಾಗಿ ಕಾರನ್ನು ಓಡಿಸುತ್ತಿರುವ ಯಜಮಾನನಿಗೆ ಇದ್ದಕ್ಕಿದ್ದ ಹಾಗೆ ಕಾರ ನಿಂತ ಹೋದರೆ ಏನು ಮಾಡಬೇಕೆಂದು ತಿಳಿಯದೆ ಬೇಚಾಡಿ ಕಾರನ್ನು ಬಿಟ್ಟು ಬೇರೆಯವರ ಸಹಾಯ ಪಡೆಯಲು ಹೋಗ್ತಾನೆ ಆದರೆ ಕಾರಿನ ಯಂತ್ರ ಭಾಗಗಳ ಕ್ರಿಯಾತಂತ್ರವನ್ನು ಕಾರಿನ ಚಾಲಕನು ತಿಳಿದಿದ್ದರೆ ಆ ಯಂತ್ರ ಭಾಗಗಳನ್ನು ಪರೀಕ್ಷಿಸಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸರಿಪಡಿಸಿ ಮುಂದೆ ಹೋಗ್ತಾನೆ ಹಾಗೆಯೇ ವ್ಯಕ್ತಿ ತನ್ನ ಸಾಧನೆಯಲ್ಲಿ ಏನಾದರೂ ಅಡ್ಡಿ ಬಂದಾಗ ತನ್ನ ಮನಸ್ಸು ಬುದ್ಧಿಗಳ ವಿಶ್ಲೇಷಣೆ ಮಾಡಿ ತೊಂದರೆ ಕಾರಣಗಳನ್ನು ಕಂಡುಹಿಡಿದು ಅವನ್ನು ಪರಿಹರಿಸಿಕೊಳ್ಬೇಕು ಕೆಲವು ವ್ಯಕ್ತಿಗಳು ಸಾಧನೆಯನ್ನು ಪ್ರಾರಂಭಿಸಲು ಸನ್ನಿವೇಶ ಕಾಲಾದೇಶ ಅಥವಾ ಉತ್ತಮವಾದ ಗುರುವಿನ ಪ್ರಾಪ್ತಿಗಾಗಿ ಕಾಯುತ್ತಾ ಕಾಲಾದೇಶ ಗುರುಗಳಿಂದ ಬಹಳಷ್ಟು ಉಪಕಾರವಾಗುವುದು ಎಂಬುದನ್ನು ನಿಜ ಅವು ಮುಖ್ಯವಾದರೂ ಅನಿವಾರ್ಯವಲ್ಲ ಅವನ್ನು ಗೌಣ ಅಂತೇಳಿ ಹೇಳ್ಬೋದು ಆದರೆ ಅತ್ಯಂತ ಪ್ರಧಾನವಾದವುಗಳು ಸಾಧಕನ ಮಾನಸಿಕ ಸಾಮರ್ಥ್ಯ ಸಾಧಿಸುವ ಹಠ ಶ್ರದ್ಧೆ ಮತ್ತು ನಿಷ್ಠೆ ಮುಮುಕ್ಷುತ್ವದ ಅದಮ್ಯ ಆಕಾಂಕ್ಷೆ ಈ ಸಿದ್ಧತೆಗಳಿದ್ದಲ್ಲಿ ಯಾವ ಅಹಿತವಾದ ಸಂದರ್ಭಗಳನ್ನಾದರೂ ಸಾಧಕನು ಅಪೂರ್ವ ಸದಾವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳಬಲ್ಲ ಎನ್ನತಕ್ಕಂಥದ್ದು ಇಲ್ಲಿ ಹೇಳಿರತಕ್ಕಂತಹ ವಿಚಾರ ಅಧಿಕಾರಿಣ ಮಾಶಾಸ್ತಿಯೇ ಫಲಸಿದ್ಧಿರ್ ವಿಶೇಷತಃ ಉಪಾಯ ದೇಶಕಾಲ ಸಂತಿ ಅಸ್ಮಿನ್ ಸಹಕಾರಿಣ ಅಂತೇಳಿದ ಆತ್ಮವಿದ್ಯೆಗೆ ಅಧಿಕಾರಿ ಎನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇನ್ನು ಹದಿನೈದನೇ ಶ್ಲೋಕ ಅಥ ವಿಚಾರ ಕರ್ತವ್ಯೋ ಜಿಜ್ಞಾಸೋರ್ ಆತ್ಮವಸ್ತುನ ಸಮಸಾಧ್ಯ ದಯಾ ಸಿಂಧುಂ ಗುರುಂ ಬ್ರಹ್ಮವಿದುತ್ತಮ್ ಆದ್ದರಿಂದ ಅತಹ ವಿಚಾರ ಕರ್ತವ್ಯ ಯಾವ ವಿಚಾರ ಮಾಡಬೇಕು ಜಿಜ್ಞಾಸೋ ಆತ್ಮವಸ್ತುನ ತಿಳಿಯಲು ಬಯಸುವವನು ಜಿಜ್ಞಾಸುವ ಆತ್ಮವಸ್ತುವಿನ ವಿಚಾರವನ್ನು ಮಾಡಬೇಕು ಸಮಾಸಾಧ್ಯ ದಯಾ ಗುರುಂ ಬ್ರಹ್ಮವಿದುತ್ತಮ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನೂ ಸಾಗರನು ಆದ ಗುರುವಿನ ಬಳಿ ಸಾರಿ ಸಂ ಆಸಾಧ್ಯ ಆತ್ಮತತ್ವದ ವಿಚಾರವನ್ನು ಮಾಡಬೇಕು ಆದ್ದರಿಂದ ಅತ ಆತ್ಮವಸ್ತುನ ಜಿಜ್ಞಾಸೋ ಜಿಜ್ಞಾಸು ಜಿಜ್ಞಾಸೋ ಕರ್ತವ್ಯ ಏನು ಅವನ ಕರ್ತವ್ಯ ಬ್ರಹ್ಮವಿದುತ್ತಮಂ ದಯಾಸಿಂಧುಂ ಗುರುಂ ಸಮಾಸಾಧ್ಯ ಆತ್ಮವಸ್ತುನಃ ವಿಚಾರ ಕರ್ತವ್ಯ ಅಂಥೇಳಿ ಈ ಶ್ಲೋಕದಲ್ಲಿ ನಿಜವಾದ ಗುರುವಿನ ಲಕ್ಷಣಗಳನ್ನು ವಿವರಿಸಿದೆ ಹೇಗೆ ಯೋಗ್ಯ ಶಿಷ್ಯನಾಗಲು ತಕ್ಕ ಗುಣಗಳಿರಬೇಕು ಹಾಗೆಯೇ ಉತ್ತಮ ಗುರುವಾಗಲೂ ಸಹ ಅಗತ್ಯವಾದ ಎಷ್ಟೋ ಗುಣಗಳಿರಬೇಕು ತತ್ವಜ್ಞಾನದ ಅರಿವಿದ್ದ ಮಾತ್ರಕ್ಕೆ ಅವನ ಸಮರ್ಥನಾದ ಗುರು ಆಗಲಾರ ಆತ್ಮಜ್ಞಾನವಿದ್ದವರೆಲ್ಲ ಬೇರೆಯವರಿಗೆ ತಮ್ಮ ಬೋಧನೆಯಿಂದ ಆ ಹಂತವನ್ನು ಮುಟ್ಟಿಸಲಾರರು ಅಂತೇಳಿ ಹೇಳ್ತಾರೆ ಗುರು ಆತ್ಮಾನುಭವ ಪಡೆದಿರುವುದಲ್ಲದೆ ಶಾಸ್ತ್ರಜ್ಞಾನ ನಿಗುಣನೂ ಆಗಿರಬೇಕು ಅವನಿಗೆ ಹೃದಯ ವೈಶಾಲಯ ಧಾರಾಳ ಬುದ್ಧಿ ಇತರರಲ್ಲಿ ಕನಿಕರ ಶಿಷ್ಯರಲ್ಲಿ ಸಹಾನುಭೂತಿ ಇತ್ಯಾದಿ ಸದ್ಗುಣಗಳು ಇರಬೇಕು ಇಲ್ಲವಾದರೆ ಗುರುವು ಸಾಮಾನ್ಯನಾದ ಶಿಷ್ಯನ ಮಾನಸಿಕ ಮಟ್ಟಕ್ಕಿಳಿದು ಆತ್ಮತತ್ವವನ್ನು ಅವನಿಗೆ ತಿಳಿಯುವಂತೆ ಉದ್ದೇಶಿಸುವುದು ಕಷ್ಟ ಶಿಷ್ಯನಿಗಿರುವ ಅಡಚಣೆಗಳನ್ನು ಸಹಾನುಭೂತಿಯಿಂದ ಅವುಗಳ ಪರಿಹಾರವನ್ನು ಸೂಚಿಸಿ ಅವನಿಗೆ ಜ್ಞಾನವನ್ನು ಬೋಧಿಸಿ ಅದರಂತೆ ಬಾಳಲು ಬಾಳನ್ನು ಅವನು ನಡೆಸಲು ಸಹಾಯ ಮಾಡುವಂತಹ ಸೌಜನ್ಯ ಗುರುವಿಗೆ ಇರಬೇಕು ಶ್ರುತಿಯು ನಿರೀಕ್ಷಿಸುವಷ್ಟು ಉತ್ತಮ ಜೀವನವನ್ನು ಶಿಷ್ಯನು ನಡೆಸುವಂತೆ ಆಗಬೇಕು ಸಮಾಸಾಧ್ಯ ಅಂದರೆ ಶಿಷ್ಯನು ತನ್ನ ಗುರುವಿನ ಬಳಿ ಸಾರುವಾಗ ಯಾವ ಮಾನಸಿಕ ಸ್ಥಿತಿಯನ್ನು ಹೊಂದಿರಬೇಕೆಂಬುದನ್ನು ಈ ಶಬ್ದ ಸೂಚಿಸುತ್ತದೆ ಆ ರೀತಿಯ ಸಮ ಅಸಾಧ್ಯ ಸಮ್ಯಕ್ ಅಸಾಧ್ಯ ಸರಿಯಾಗಿ ಅಂದರೆ ಯಾವ ರೀತಿಯಲ್ಲಿ ಆ ರೀತಿಯ ಭಕ್ತಿ ನಮ್ರತೆಗಳಿಂದ ಗುರುವನ್ನು ಸೇರಿದಾಗ ಮಾತ್ರ ಅವನು ಗುರುವಿನ ಉಪದೇಶದ ಪೂರ್ಣ ಫಲವನ್ನು ಪಡೆಯಲು ಶಕ್ತನಾಗ್ತಾನೆ ಅಂದರೆ ಗುರುವಿನ ಗುಲಾಮನ ಆಗುವತನಕ ದೊರೆಯದಣ್ಣ ಮುಖುತಿ ಅಂತೇಳಿ ಹೇಳಿದಾಗೆ ಗುರುವಿನ ಗುಲಾಮನಾಗಬೇಕು ಸಂಪೂರ್ಣ ಶರಣಾಗತಿ ಭಾವ ಬಂದರೆ ಮಾತ್ರ ಗುರುವಿನ ಯಥಾ ಖನನ್ ಖನಿತ್ರೇನ ನರೋ ವಾರ್ಯಧಿಗತಿಂ ಗುರುಗತಾಂ ವಿಧ್ಯಾಂ ವಿಧ್ಯಾಂ ಶುಶ್ರ ಶುಶ್ರೂಷುರಧಿಗಚ್ತಿ ಹೇಗೆ ಮನುಷ್ಯ ಅಗೆದ ನೀರು ಒಂದೇ ಕಡೆ ಆಗದಾಗದು ನೀರು ಸಿಕ್ತದೋ ಮಣ್ಣಿನಾಗಿದಾಗ ಅದೇ ರೀತಿ ಗುರುವಿನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಮಾಡ್ತಾ ಗುರು ಸೇವೆಯ ಫಲವಾಗಿ ಗುರುವಿನ ಕೃಪೆಯನ್ನು ಪಡೆದು ಗುರುವಿನ ಅನುಗ್ರಹದಿಂದ ಎಲ್ಲವನ್ನು ಪಡಿತಾನೆ ವಿದ್ಯೆಯನ್ನು ಏನು ಗುರುಗತಾಂ ವಿದ್ಯಾಂ ಶುಶ್ರೂಷು ಅಧಿಗತಿ ಅಂತ ಹೇಳಿ ಒಂದು ಸುಭಾಷಿತ ಹೇಳ್ತದೆ ಇದು ಹದಿನೈದನೇ ಶ್ಲೋಕ ಇನ್ನು ಹದಿನಾರನೇದು ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಧಿಕಾರ್ಯ ಆತ್ಮವಿದ್ಯಾಮುಕ್ತಲಕ್ಷಣ ಲಕ್ಷಿತ ಅಂದರೆ ಉತ್ತಮವಾದ ಜ್ಞಾಪಕ ಶಕ್ತಿಯುಳ್ಳವನು ಮೇಧಾವಿ ಅಂತೇಳಿ ಹೇಳಕ್ ಮೇಧಾವಿ ಪುರುಷ ವಿದ್ವಾಂ ವಿದ್ವಾಂಸನು ಊಹಾಪೋಹ ವಿಚಕ್ಷಣ ತರ್ಕ ಮೀಮಾಂಸೆಗಳಲ್ಲಿ ನುರಿತವನು ಊಹಾಪೋಹ ವಿಚಾರ ಮಾಡತಕ್ಕಂಥ ಊಹೆ ಮಾಡುವ ಕಲ್ಪನಾಶಕ್ತಿ ಇರತಕ್ಕಂಥವನು ಹ್ಞೂ ಅತ್ಯಂತ ಹೆಚ್ಚಿನ ಕಲ್ಪನಾಶಕ್ತಿ ಇರತಕ್ಕಂಥವನು ತರ್ಕ ಮೀಮಾಂಸೆಗಳಲ್ಲಿ ನುರಿತವನು ಇಲ್ಲಿಯವರೆಗೆ ಹೇಳಿರುವ ಲಕ್ಷಣಗೊಳ್ಳುವವನು ಆದ ಪುರುಷನು ಇಂತಹ ಪುರುಷನು ಅಧಿಕಾರಿ ಆತ್ಮವಿದ್ಯಾಯಾಮ್ ಉಕ್ತ ಲಕ್ಷಣ ಲಕ್ಷಿತ ಈ ರೀತಿ ಹೇಳಿದಂಥ ಲಕ್ಷಣಗಳು ಇರತಕ್ಕಂಥವನು ಪುರುಷನು ಆತ್ಮವಿದ್ಯೆಯನ್ನು ಪಡೆಯಲು ಅರ್ಹನಾಗಿರ್ತಾನೆ ಅಂತೇಳಿ ಹೇಳ್ತಾರೆ ಉಪನಿಷತ್ತಿನ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಇರಬೇಕಾದ ಕೆಲವು ಗುಣಗಳನ್ನು ಇಲ್ಲಿ ಹೇಳಿದೆ ಮೇಧ ಅಂದರೆ ಉತ್ತಮ ಜ್ಞಾಪಕ ಶಕ್ತಿ ಇದು ಅಗತ್ಯವಾದ ಗುಣಗಳಲ್ಲಿ ಮುಖ್ಯವಾದದ್ದು ಓದಿದ್ದನ್ನು ಬಾಯಿ ಮಾಡಿ ಹೇಳುವುದು ಅಥವಾ ಕೇಳಿದ್ದನ್ನು ಪುನರಾವರ್ತನೆ ಮಾಡುವುದು ಅಷ್ಟೇ ಮೇಧಾಶಕ್ತಿ ಅಂತೇಳಿ ಅನಿಸುವುದಿಲ್ಲ ಒಂದು ಸಲ ಘಟಿಸಿದ ಅನುಭವವನ್ನು ಬೇಕಾದಾಗ ಪುನರುಜ್ಜೀವಿಸಿ ಅದರ ಅನುಭವವನ್ನು ಪೂರ್ಣವಾಗಿ ಮತ್ತೆ ಪಡೆದುಕೊಳ್ಳುವ ಸಮರ್ಥವಾದ ಗ್ರಹಣ ಸ್ಮರಣ ಮತ್ತು ಧಾರಣಾಶಕ್ತಿ ಅನೇಕರು ತಮ್ಮ ಬಾಲ್ಯದಲ್ಲಿ ನಡೆದ ಪ್ರಸಂಗವನ್ನು ಕಣ್ಣಿಗೆ ಕಟ್ಟಿದಂತೆ ನೆನಪಿಟ್ಟುಕೊಂಡು ವಿವರಿಸಬಲ್ಲರು ಈ ಶಕ್ತಿ ಎಲ್ಲರಲ್ಲೂ ತಕ್ಕಮಟ್ಟಿಗೂ ಉಂಟು ಆದರೆ ಕೆಲವರಲ್ಲಿ ಮಾತ್ರ ವಿಶೇಷವಾಗಿರುತ್ತದೆ ಕಣ್ಣಿ ಕಟ್ಟಿದಾಗ ಹೇಳ್ತಾರೆ ಅವರು ಇದೀಗ ಯಾವಾಗ ನಿನ್ನೆ ಮುನ್ನೆ ನಡೆದದನ್ನು ಹೇಳಿದಾಗ ಹೇಳ್ತಾರೆ ತಮ್ಮ ಬಾಲ್ಯದ್ದನ್ನು ತಮ್ಮ ನಾಲ್ಕೈದು ವರ್ಷದ ಪ್ರಾಯದ ಐದಾರು ವರ್ಷದ ಪ್ರಾಯದಲ್ಲಿ ನಡೆದದ್ದನ್ನು ಕೆಲವರು ಗುರು ಪ್ರವಚನ ಮಾಡ್ತಾ ಗಮನವಿಟ್ಟು ಕೇಳಿ ಶಿಷ್ಯನು ಅಲ್ಲಲ್ಲೇ ಆ ಮಾತುಗಳ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಿ ತನ್ನ ಜ್ಞಾನ ಭಂಡಾರದಲ್ಲಿ ಅಡಕ ಮಾಡಿಕೊಳ್ಳಬೇಕು ಆ ತತ್ವಗಳನ್ನು ತನ್ನವಾಗಿ ಮಾಡಿಕೊಳ್ಬೇಕು ವಾಕ್ಯಾರ್ಥವನ್ನು ಅದರ ಅಂತರಾರ್ಥ ಸಹಿತ ಮನದಟ್ಟು ಮಾಡಿಕೊಳ್ಳಬೇಕು ಆಧುನಿಕ ವಿದ್ಯಾರ್ಥಿಗಳ ಅಭ್ಯಾಸದಂತೆ ನೋಟ್ಸ್ ಬರೆದುಕೊಂಡು ಮುಂದೆ ಯಾವುದೋ ಕಾಲದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಆಗಿನ ಪದ್ಧತಿ ಆಗಿರಲಿಲ್ಲ ಆಗ ಅಲ್ಲಿಯೇ ಗುರುವಿನ ಬೋಧೆ ಶಿಷ್ಯನಿಗೆ ಸ್ಫುರಣೆ ಆಗ್ತಿತ್ತು ಆದ್ದರಿಂದ ಪಾಠ ಪ್ರವಚನ ಮನದಟ್ಟ ಆಗದಿದ್ದರೆ ಮುಂದಿನ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತಿರಲಿಲ್ಲ ಯಾಕೆ ಕೇವಲ ಕಿವಿಯಿಂದ ಕೇಳುವುದು ಬರ್ಕೊಳ್ಳೋದಿಲ್ಲ ಓದುವುದಿಲ್ಲ ಆವಾಗ ಬಾಯಲ್ಲಿ ಹೇಳಿದ್ದನ್ನು ಕಿವಿಯಲ್ಲಿ ಕೇಳುವುದಷ್ಟೇ ಶ್ರುತಿ ಅಂತೇಳಿ ಅದಕ್ಕೆ ಬಂದದ್ದು ವೇದಗಳಿಗೆ ಅಥವಾ ಉಪನಿಷ ಉಪನಿಷತ್ತುಗಳಿಗೆ ಆ ರೀತಿಯ ಮೇಧಾಶಕ್ತಿ ಇದ್ದ ಸೂಕ್ಷ್ಮಮತಿಗಳೇ ವೇದಾಂತದ ಅಧ್ಯಯನಕ್ಕೆ ತಕ್ಕ ಅಧಿಕಾರಿಗಳು ಆ ಸಾಮರ್ಥ್ಯವನ್ನು ಹೊಂದಿರದ ಮಂದ ಬುದ್ಧಿಯು ವೇದಾಂತ ಸಾಧನೆಗೆ ಉಪಕಾರಿಯಲ್ಲ ಅಂಥೇಳಿ ಹೇಳ್ತಾರೆ ವಿದ್ವಾನ್ ಅಂದರೆ ವಿದ್ವಾನ್ ಪಂಡಿತ ಅಥವಾ ಶಾಸ್ತ್ರಜ್ಞ ಅಂತೇಳಿ ಹಾಗಂದರೆ ಶ್ರುತಿಗಳಲ್ಲಿ ಪರಿಣತಿ ಪಡೆದವನು ಅಂಥೇಳಿ ಅರ್ಥ ಅಲ್ಲ ಎಷ್ಟೇ ವಿದ್ವಾಂಸನಾಗಿದ್ದರೂ ಶಾಸ್ತ್ರಾಭ್ಯಾಸ ಮಾಡಿದವನು ನಿಖರವಾದ ಶಾಸ್ತ್ರಜ್ಞಾನವನ್ನು ಅದಕ್ಕೋಸ್ಕರವೇ ಬಹಳ ಪಂಡಿತನಾಗಿದ್ದರೂ ಶಾಸ್ತ್ರವನ್ನು ಸ್ವತಃ ಅಧ್ಯಯನ ಮಾಡಬಾರದು ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ವಿದ್ವಾನ್ ಎಂಬ ಶಬ್ದಕ್ಕೆ ಸಾಕಾದಷ್ಟು ಲೌಕಿಕ ಜ್ಞಾನವನ್ನು ಪಡೆದಿರುವುದಲ್ಲದೆ ಆಂತರಿಕವಾಗಿ ತನ್ನ ಮನಸ್ಸು ಬುದ್ಧಿಗಳ ಸಾಮರ್ಥ್ಯವನ್ನು ತಿಳಿದವನು ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು ಶಿಷ್ಯನ ವ್ಯವಹಾರ ಜ್ಞಾನವು ಹೆಚ್ಚಾಗಿದ್ದಷ್ಟು ಸೂಕ್ಷ್ಮ ಸತ್ಯದ ತಿರುಳನ್ನು ಅವನಿಗೆ ರೂಪಕ ಮತ್ತು ಮೂಲಕ ತಿಳಿಯ ಹೇಳುವುದು ಗುರುವಿಗೆ ಸುಲಭ ಆಗ್ತದೆ ತಾರ್ಕಿಕ ಬುದ್ಧಿ ವಿವೇಚನಾ ಶಕ್ತಿ ಸುಸಂಬದ್ಧವಾದ ಸರಣಿ ಇವುಗಳೆಲ್ಲವೂ ನಿಶ್ಚಯ ಜ್ಞಾನ ಪಡೆಯಲಿಕ್ಕೆ ಸಹಾಯಕ ಆಧ್ಯಾತ್ಮಿಕ ಜ್ಞಾನಾನ್ವೇಷಣೆಯಲ್ಲಿ ಇವುಗಳು ಬಹಳ ಮುಖ್ಯ ಏಕೆಂದರೆ ಉಳಿದ ಲೌಕಿಕ ಜ್ಞಾನ ಸಂಪಾದನೆ ಮಾಡುವಾಗ ವಿಷಯ ಗ್ರಹಣವೂ ಮುಖ್ಯ ಆ ವಿಷಯಗಳಲ್ಲಿ ತನ್ನ ವೈಯಕ್ತಿಕ ದೃಢ ನಂಬಿಕೆಗೆ ಬೌದ್ಧಿಕ ವಿವರಣೆಯಷ್ಟು ಮುಖ್ಯ ಅಲ್ಲ ಆದರೆ ಜ್ಞಾನ ಮಾರ್ಗದಲ್ಲಿ ನಡೆಯುವವನಿಗೆ ಸಾಕಷ್ಟು ಉತ್ತೇಜನವನ್ನು ಕೇವಲ ಶ್ರದ್ಧೆಯೇ ಕೊಡಲಾರದು ತನ್ನ ಬುದ್ಧಿಯ ವಿಚಾರ ಶಕ್ತಿಯಿಂದ ಸೂಕ್ಷ್ಮ ಪರಿಶೀಲನೆಯಿಂದ ಮಥಿತಾರ್ಥ ಜ್ಞಾನದಿಂದ ಮೊಸರನ್ನು ಕಡಿದು ಬೆಣ್ಣೆ ತೆಗೆದ ಹಾಗೆ ಉತ್ಪನ್ನವಾದ ಕರಾರುವಕ್ಕಾದ ಅರಿವು ಅವನಿಗೆ ಇರಬೇಕು ಅವನ ನಂಬಿಕೆ ಶ್ರದ್ಧೆಗಳು ಈ ನಿಶ್ಚಯ ಜ್ಞಾನದ ಆಧಾರವನ್ನು ಅವಲಂಬಿಸಿರಬೇಕು ಆಗ ಶ್ರದ್ಧೆಗೆ ಸಾರ್ಥಕ್ಯ ದೊರೆಯುತ್ತದೆ ವೇದಾಂತ ವಿದ್ಯಾರ್ಥಿಯು ಸೂಕ್ಷ್ಮಮತಿಯಾಗಿ ಜ್ಞಾನ ಸಂಗ್ರಹಕ್ಕಾಗಿ ಸದಾ ಸಿದ್ಧನಾಗಿರಬೇಕು ಗುರುವಿನಿಂದ ಬರುವ ಉಪದೇಶವನ್ನು ಕೂಡಲೇ ಗ್ರಹಿಸಿ ಅದರ ರಹಸ್ಯಾರ್ಥವನ್ನು ಮನನ ಮಾಡಿ ಬೌದ್ಧಿಕವಾಗಿ ಅದನ್ನು ಜೀರ್ಣಿಸಿಕೊಳ್ಬೇಕು ಹೀಗೆ ಹೃದಯ ಮನಸ್ಸುಗಳು ಸೂಕ್ಷ್ಮವಾಗಿ ಇಲ್ಲದಿದ್ದರೆ ಅವನ ವ್ಯಾಸಂಗದಲ್ಲಿ ಧ್ಯಾನ ಉಪಾಸನೆಗಳಲ್ಲಿ ಪ್ರಗತಿ ಬರುವುದಿಲ್ಲ ಉಂಟಾಗುವುದಿಲ್ಲ ಮುಂದಿನ ಶ್ಲೋಕದಲ್ಲಿ ವೇದಾಂತ ವಿದ್ಯಾರ್ಥಿಯು ಪೂರ್ವಾಪೇಕ್ಷಿತ ಗುಣಗಳನ್ನು ಆ ವಿದ್ಯಾರ್ಥಿಯ ಅಪೂರ್ವಾಪೇಕ್ಷಿತ ಗುಣಗಳನ್ನು ಆಚಾರ ಸ್ಪಷ್ಟಪಡಿಸಿದ್ದಾರೆ ವಿವೇಕಿನು ವಿರಕ್ತಸ್ಯ ಶಮಾಧಿ ಗುಣಶಾಲಿನ ಮುಮುಕ್ಷೋ ರೇವಹಿ ಬ್ರಹ್ಮ ಜಿಜ್ಞಾಸಾ ಯೋಗ್ಯತಾ ಮತ ವಿವೇಕಿಯು ವಿರಕ್ತನು ಮುಮುಕ್ಷುವಿಗೆ ಬ್ರಹ್ಮಜ್ಞಾನ ಪಡೆಯುವುದಕ್ಕೆ ಅರ್ಹತೆ ಇರುತ್ತದೆ ಅಂತೇಳಿ ತಿಳಿದವರು ಅಭಿಪ್ರಾಯಪಡ್ತಾರೆ ಶಾಸ್ತ್ರಾಧ್ಯಯನದಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗೆ ಇರಬೇಕಾದ ಅಧಿಕಾರಿ ಲಕ್ಷಣಗಳನ್ನು ಹಿಂದಿನ ಶ್ಲೋಕದಲ್ಲಿ ಸ್ಥೂಲವಾಗಿ ತಿಳಿಸಿದೆ ಈ ಶ್ಲೋಕದಲ್ಲಿ ಅಂತಹ ವಿದ್ಯಾರ್ಥಿಗಿರಬೇಕಾದ ವಿಶೇಷ ಲಕ್ಷಣಗಳನ್ನು ಕೂಡ ಹೇಳಿದೆ ಪೂರ್ವಾಪೇಕ್ಷೆಯ ವಿಶೇಷ ಲಕ್ಷಣಗಳ ಮೊದಲೇ ಅಪೇಕ್ಷಿಸಲ್ಪಡ್ತಕ್ಕಂಥ ಲಕ್ಷಣಗಳು ಶಿಷ್ಯನು ಆಗಬೇಕಿದ್ರೆ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಆಗಬೇಕಿದ್ರೆ ಆ ಶಿಷ್ಯತ್ವದ ಲಕ್ಷಣಗಳೇನು ಆ ಪಟ್ಟಿಯನ್ನು ಕೇಳಿ ಯಾರೂ ಹೆದರಬೇಕಾದಿಲ್ಲ ಅವುಗಳ ಸಾಂಪ್ರದಾಯಿಕ ಅರ್ಥವೇನು ಸ್ವಲ್ಪ ಭಯಂಕರವಾಗಿ ಇದ್ದರೂ ಕುಲಂಕುಷ ವಿಚಾರ ಮಾಡಿದರೆ ಅವು ನಮ್ಮಲ್ಲಿ ಸಾಮಾನ್ಯವಾಗಿ ಸೂಕ್ತವಾಗಿರುವ ಗುಣವಿಶೇಷಗಳೇ ಅಡಗಿರತಕ್ಕಂತಹದ್ದು ಅವುಗಳನ್ನು ಅಭಿವೃದ್ಧಿಪಡಿಸಿಕೊಡಬೇಕು ನಾವು ಹೆಚ್ಚೆಚ್ಚು ಅಭಿವೃದ್ಧಿಪಡಿಸಬೇಕಷ್ಟೇ ವಿವೇಕ ನಿತ್ಯ ಅನಿತ್ಯ ವಸ್ತುಗಳ ಭೇದವನ್ನು ಅರಿಯುವಂತಹ ವಿವೇಚನಾ ಶಕ್ತಿಯೇ ವಿವೇಕ ಯಾವುದು ಶಾಶ್ವತ ಯಾವುದು ನಶ್ವರ ಯಾವುದು ಸತ್ಯ ಯಾವುದು ಅಸತ್ಯ ಇವುಗಳ ವ್ಯತ್ಯಾಸವನ್ನು ನಾವು ವಿಮರ್ಶಾತ್ಮಕವಾದ ಆ ಒಂದು ವಿವೇಕ ಶಕ್ತಿ ನಾವು ತಿಳಿಯಬಲ್ಲೆವು ನಿತ್ಯ ಜೀವನದ ವ್ಯವಹಾರದಲ್ಲಿ ನಾವು ಈ ರೀತಿಯ ಯುಕ್ತಾಯುಕ್ತ ವಿವೇಚನೆಯನ್ನು ನಡೆಸ್ತಾ ಇರ್ತೇವೆ ಯಾವುದು ಸರಿ ಯಾವುದು ಸರಿಯಲ್ಲ ಯಾವುದು ಮಾಡಬೇಕು ನಾವು ಯಾವುದು ಮಾಡಬಾರ್ದು ಆದರೆ ಅದನ್ನೇ ನಮ್ಮೊಳಗೆ ಆಧ್ಯಾತ್ಮಿಕ ವಿಚಾರ ವಿಮರ್ಶೆಯಲ್ಲಿ ಗಹನವಾಗಿ ತೊಡಗಿಸಿದಾಗ ಅದು ವಿವೇಕ ಅಂತ ಅನ್ನಿಸ್ತದೆ ಇನ್ನೊಂದು ವೈರಾಗ್ಯ ಅಂದರೆ ವಿವೇಕ ಎನ್ನುವುದಕ್ಕೆ ಭರ್ತೃಹರಿ ಒಂದು ಸುಭಾಷಿತ ಕೂಡ ಇದೆ ಸಹಸಾ ವಿಧಧೀತನ ಕ್ರಿಯಾಂ ಅವಿವೇಕಃ ಪರಮ ಆಪದಾಂ ಪದಂ ವೃಣತೆ ಹಿ ವಿಮರ್ಶ್ಯ ಕಾರಿಣಂ ಗುಣಲುಬ್ಧ ಸ್ವಯಮೇ ಸಂಪದ ಅಂಥೇಳಿ ಸಹಸಾ ವಿಧಧಿ ಕ್ರಿಯಾಂ ಯಾವುದೇ ಕೆಲಸವನ್ನು ಏಕಾಏಕ ಒಮ್ಮಿನೊಮ್ಮಿನೇ ಮಾಡಬಾರ್ದು ಯೋಚನೆ ಮಾಡದೆ ಪೂರ್ವಾಪರ ವಿವೇಚನೆ ಮಾಡದೆ ಯಾಕೆ ಅವಿವೇಕ ಪರಮಾಪದಾಂ ಪದಂ ಅವಿವೇಕ ಯಾವುದು ವಿವೇಚಿಸದೆ ಏನನ್ನು ಮಾಡ್ತೇವೋ ಅದು ದೊಡ್ಡ ಆಪತ್ತುಗಳನ್ನು ತಂದು ಕೊಡ್ತದೆ ತಂದೊಡ್ಡಬಹುದು ಹಾಗಾಗಿ ಸರಿಯಾಗಿ ವಿಮರ್ಶಿಸೇ ಮಾಡಬೇಕು ಎನ್ನತಕ್ಕಂಥ ವಿವೇಕ ಅಂಥೇಳಿ ಹ್ಞೂ ವೈರಾಗ್ಯ ಅಂದರೆ ಯಾವುದೇ ಸಿಂ ಅಲ್ಲಿ ಸಿದ್ಧಿ ಆಗಬೇಕಿದ್ದರೆ ಸ್ವಯಮೇವ ಸಂಪದ ಯಾರನ್ನು ಗೃಣ ಋಣತೈ ವಿಮರ್ಶೆಯ ಕಾರಣ ವಿಮರ್ಶಿಸಿ ಮಾಡತಕ್ಕಂಥವನನ್ನೇ ಯಾವುದು ವರಿಸ್ತದೆ ಸಂಪತ್ತು ಯಾವುದೇ ಸಂಪತ್ತು ಮೋಕ್ಷ ಸಂಪತ್ತಿರ್ಬೋದು ಹ್ಞೂ ಜ್ಞಾನ ಸಂಪತ್ತು ಇರ್ಬೋದು ಎಲ್ಲವೂ ಕೂಡ ವಿಮರ್ಶಿಸಿ ಮಾಡತಕ್ಕಂಥವನನ್ನೇ ಅದು ಹೊಂದುತ್ತದೆ ಬಂದು ಸೇರ್ತದೆ ಹಾಗಾಗಿ ವಿಮರ್ಶೆ ವಿಮೆ ವಿವೇಕ ಸದಸದ್ವಿ ವಿಮರ್ಶೆ ಅಥವಾ ವಿವೇಚನೆ ಅತಿ ಅಗತ್ಯ ಇನ್ನು ವೈರಾಗ್ಯ ಅಂದರೆ ಏನು ಸಾಮಾನ್ಯವಾಗಿ ವೈರಾಗ್ಯ ವೈರಾಗ್ಯ ಅಂತ ಹೇಳಿದರೆ ನಿರ್ಲಿಪ್ತತೆ ಅಥವಾ ಅನಾಸಕ್ತಿ ಅಂತೇಳಿ ಅರ್ಥ ಮಾಡ್ತಾರೆ ಆಸಕ್ತಿಯನ್ನು ಕಳೆದುಕೊಂಡ್ರೆ ಬದುಕಿಗೆ ಅರ್ಥವೇ ಇರುವುದಿಲ್ಲವಲ್ಲ ಅಂಥೇಳಿ ಕೆಲವರು ಹೆದರಬಹುದು ಆಸಕ್ತಿ ಇಲ್ಲದಿದ್ದರೆ ನಾವು ಜೀವ ಛವದಂತೆ ಎಂದು ಭಯಪಡಬಹುದು ಬದುಕಿದ್ದು ಛವದ ಹಾಗೆ ಆದರೆ ವೇದಾಂತದಲ್ಲಿ ವೈರಾಗ್ಯ ಒಂದು ವಿವೇಕಕ್ಕೆ ಮುಂದಿನ ಹೆಜ್ಜೆ ಅಂದರೆ ನಿತ್ಯಾನಿತ್ಯ ವಸ್ತುಜ್ಞಾನ ಉಂಟಾದ ಮೇಲೆ ಮನಸ್ಸು ಅನಿತ್ಯ ವಸ್ತುಗಳಿಂದ ತಾನಾಗಿ ದೂರಾಗುವಂಥದ್ದು ಅದೇ ವೈರಾಗ್ಯ ಅಂತ ಹೇಳಿದರೆ ಈಗ ನಾವು ಮಾಡುವಂಥದ್ದು ಅದನ್ನೇ ನಿತ್ಯಾನಿತ್ಯ ವಿವೇಕವನ್ನು ಮಾಡಿ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನಂತೂ ವಿಚಾರಿಸಿ ಅಲ್ಲಿ ಸ್ವಲ್ಪ ಸರಿಯಾದದನ್ನು ಮಾಡಲಿಕ್ಕೆ ಹೋಗ್ತೇವೆ ತಪ್ಪಾದದ್ರ ಬಗ್ಗೆ ವೈರಾಗ್ಯ ಅದೇ ವೈರಾಗ್ಯ ಅಂತ ಬೇಡ ಅಂತ ಹೇಳಿದ್ರು ಹಾಗೆ ಶಾಶ್ವತವಾದದ್ದು ಬೇಕು ನಶ್ವವಾದದ್ದು ಬೇಡ ಅದೇ ವೈರಾಗ್ಯ ಅಂತೇಳಿ ಹೇಳಿದ್ರೆ ಹೀಗೆ ನಿತ್ಯಾನಿತ್ಯ ವಸ್ತುಜ್ಞಾನ ಉಂಟಾದ ಮೇಲೆ ಮನಸ್ಸು ಅನಿತ್ಯ ವಸ್ತುಗಳಿಂದ ತಾನಾಗಿ ದೂರವಾಗ್ತದೆ ಆದ್ದರಿಂದ ಸರಿಯಾಗಿ ವಿವೇಚನೆ ಮಾಡಿದರೆ ವೈರಾಗ್ಯವು ವಿವೇಕದ ಫಲ ವಿವೇಕದಿಂದಾಗಿ ವೈರಾಗ್ಯ ಉಂಟಾಗುವಂಥದ್ದು ಹಾಗಾಗಿ ನಮಗೆ ವಿವೇಕ ಇರಬೇಕು ಅಂತೇಳಿ ಹೇಳುವಂಥದ್ದು ನಮಗೆ ಎಷ್ಟರ ಮಟ್ಟಿಗೆ ವಿವೇಕ ಉಂಟಾಗಿರ್ತದೆಯೋ ಅಷ್ಟರ ಮಟ್ಟಿಗೆ ನಮಗೆ ವೈರಾಗ್ಯ ಬಂದಿದೆ ಅಂತೇಳಿ ಹೇಳ್ಬೋದು ನನ್ನ ನೆರಳು ನಾನಲ್ಲ ಎಂಬ ನಂಬಿಕೆ ನನ್ನಲ್ಲಿ ದೃಢವಾಗಿದ್ದರೆ ನನ್ನ ನೆರಳಿನ ಮೇಲೆ ಆನೆ ಬಂದು ತುಳಿದರೂ ನಾನು ನಿರಾತಂಕವಾಗಿ ಇರ್ತೇನೆ ಯಾಕೆಂದರೆ ಸಾವಿರ ಆನೆಗಳು ನನ್ನ ನೆರಳನ್ನು ತುಳಿದರೂ ನನಗೆ ಯಾವ ನೋವು ಉಂಟಾಗದು ನಿಶ್ಚಯ ಬುದ್ಧಿ ಅದೇ ವಿವೇಕ ಯಾವುದು ಸತ್ಯ ಯಾವುದು ಮಿಥ್ಯ ಎನ್ನತಕ್ಕಂಥದ್ದು ಇನ್ನು ಶಮ ಶ್ರಮವೆಂದರೆ ಮನೋನಿಗ್ರಹ ನಿಗ್ರಹ ಮನಸ್ಸಿನ ಮೇಲೆ ನಮಗೆ ಹತೋಟಿದ್ದಾಗ ಚಿಂತೆಗಳು ನಮ್ಮನ್ನು ಬಾಧಿಸಲಾರವು ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿರುವಾಗ ನಾವು ಶಾಂತರಾಗಿರ್ತೇವೆ ಮುಂದಿನ ಶ್ಲೋಕಗಳಲ್ಲಿ ಶಂಕರವರು ಇದನ್ನು ದೀರ್ಘವಾಗಿ ಚರ್ಚಿಸಿದ್ದಾರೆ ಸದ್ಯದಲ್ಲಿ ನಾವು ಇಷ್ಟರತ್ತರ ಸಾಕು ಈ ಸದ್ಗುಣಗಳು ಸಾಧಕನು ಬೆಳೆಸಿಕೊಳ್ಳಬೇಕಾದ ಜೀವನದ ಅತ್ಯುತ್ತಮ ಮೌಲ್ಯಗಳು ಸೃಜನಾತ್ಮಕವಾದ ನಮ್ಮ ಚಿಂತನೆಗಳು ಈ ಸದ್ಗುಣಗಳ ಪ್ರಮಾಣವನ್ನು ಅನುಸರಿಸಿರುತ್ತವೆ ವ್ಯಾವಹಾರಿಕ ಅಭ್ಯುದಯಕ್ಕೂ ಈ ಗುಣಗಳು ಅಗತ್ಯವೆಂಬುದನ್ನು ನಾವು ತಿಳಿಬೇಕು ಇನ್ನು ಮುಮುಕ್ಷೋ ಮುಮುಕ್ಷು ಎಂದರೆ ಮೋಕ್ಷವನ್ನು ಉತ್ಕಟವಾಗಿ ಬಯಸ್ತಕ್ಕಂಥವನು ಅದೇ ಬೇಕು ಅಂಥೇಳಿ ಮುಮುಕ್ಷುತ್ವ ಉಳ್ಳವನು ಮುಮುಕ್ಷು ಮೋಕ್ಷಾಕಾಂಕ್ಷೆ ಉಳ್ಳವ ಇದು ಶಾಸ್ತ್ರಜ್ಞಾನಕ್ಕೆ ಬಹುಮುಖ್ಯವಾದ ಅಂಶ ಮೋಕ್ತುಂ ಇಚ್ಛಾ ಮುಮುಕ್ಷ ಮೋಕ್ಷವನ್ನು ಮರಣಾನಂತರ ಸಿಗುವ ಬಂಧ ವಿಮುಕ್ತಿ ಅಂಥೇಳಿ ಕೆಲವರು ಹೇಳ್ತಾರೆ ಅದು ಅಪಭ್ರಂಶಾರ್ಥ ನಿಜವಾದ ಅರ್ಥ ಅಲ್ಲ ಆಧುನಿಕ ವ್ಯಕ್ತಿಗೆ ಇಲ್ಲಿಯೇ ಈಗಲೇ ಸಿಗುವ ಫಲದಲ್ಲಿಯೇ ಆಸಕ್ತಿಯ ವಿನಃ ದೇಹಾನಂತರ ಬರುವುದೆಂದು ಹೇಳುವ ಫಲದಲ್ಲಿ ಇಲ್ಲ ಅಲ್ಲ ಇದು ಈ ಯುಗದ ಮನೋಭಾವ ನಿಜವಾದ ಅರ್ಥದಲ್ಲಿಯೂ ಮುಮುಕ್ಷುತ್ತೋ ಇಲ್ಲಿ ಈಗಲೇ ಪ್ರತಿಫಲವನ್ನು ದೊರಕಿಸಿಕೊಡುವ ಗುರಿಯನ್ನು ಸೂಚಿಸ್ತದೆ ನಮ್ಮ ಪ್ರಯತ್ನಕ್ಕೆ ಸಮನಾದ ಪ್ರಮಾಣದಲ್ಲಿ ನಮಗೆ ಪ್ರತಿಫಲ ಕೂಡಲೇ ದೊರೆಯುತ್ತದೆ ಪ್ರಾಪಂಚಿಕ ಅನುಭವದಲ್ಲಿ ನಮಗೆ ಕಂಡುಬರುವ ನಮ್ಮ ದೇಹ ಮನಸ್ಸು ಬುದ್ಧಿಗಳ ಸಂಕೋಲಗಳನ್ನು ಕಳಚಿ ಅವುಗಳ ಸಂಕುಚಿತ ಸ್ವಭಾವವನ್ನು ಮೀರಿ ಸೀಮಾರಹಿತವಾದ ಅಸೀಮವಾದ ಸಾಮ್ರಾಜ್ಯವನ್ನು ಸೇರುವ ತೀವ್ರ ಬಯಕೆಯೇ ಮುತ್ವ ದೇಶ ಎಲ್ಲ ದೇಶ ಎಲ್ಲ ಎಲ್ಲೆಗಳನ್ನು ಮೀರಿ ಅಂತೇಳಿ ಹೇಳಿದ ಹಾಗೆ ಬಂಧನದ ಬಲೆಯಿಂದ ಬಿಡಿಸಿಕೊಂಡು ದೌರ್ಬಲ್ಯದ ಎಲ್ಲೆಯನ್ನು ಮೀರಿ ಅಲ್ಪತ್ವವನ್ನು ದಾಟಿ ಪೂರ್ಣತ್ವವನ್ನು ಸೇರಿ ಜ್ಞಾನಜ್ಯೋತಿಯಲ್ಲಿ ಒಂದಾಗಬೇಕೆಂಬುದೇ ನಮ್ಮ ಹೋರಾಟದ ಗುರಿ ಇದು ನಮ್ಮ ದೈಹಿಕ ಹಾಗೂ ಬೌದ್ಧಿಕ ಅಶಕ್ತತೆಗೆ ವಿರುದ್ಧವಾಗಿ ನಡೆಸುವ ಆಧ್ಯಾತ್ಮಿಕ ಬಂಡಾಯ ದೇಹ ಅಶಕ್ತ ದೇಹ ಶಾಶ್ವತ ಅಲ್ಲ ಬುದ್ಧಿಯು ಅಶಕ್ತ ಬುದ್ಧಿಯು ಕೂಡ ಅದಕ್ಕೆ ಮಿತಿ ಇದೆ ಆದರೆ ಅದರ ವಿರುದ್ಧವಾಗಿ ಹೊರತಕ್ಕ ನಡೆಸತಕ್ಕಂಥ ಆಧ್ಯಾತ್ಮಿಕ ಬಂಡಾಯ ಯಾವುದು ನಾವು ಆ ಪೂರ್ಣತ್ವವನ್ನು ಸೇರಬೇಕು ಮೋಕ್ಷವನ್ನು ಹೊಂದಬೇಕು ಅನ್ನತಕ್ಕಂಥದ್ದು ಅದರ ಮೂಲಕ ಸರ್ವಶಕ್ತಿಯನ್ನು ಪೂರ್ಣ ಜ್ಞಾನವನ್ನು ಪಡೆಯುವಂಥ ಒಂದು ಪ್ರಯತ್ನ ಅದೇ ಮೋಕ್ಷುತ್ವ ಇದು ನಾವು ಇವತ್ತು ಅಧ್ಯಯನ ಮಾಡ್ತಕ್ಕಂಥ ಭಾಗ ಇದನ್ನು ಮತ್ತೆ ಮತ್ತೆ ಮನನ ಮಾಡ್ತಾ ಆತ್ಮಚಿತ್ತನೆಯಲ್ಲಿ ತೊಡಗೋಣ ಮುಂದೆ ನಾಳೆ ದಿವಸ ನಾವು ಸಾಧನ ಚತುಷ್ಟಯದ ಬಗ್ಗೆ ಹದಿನೆಂಟನೇ ಶ್ಲೋಕದಿಂದ ಮೂವತ್ತನೇ ಶ್ಲೋಕದವರೆಗೆ ಸಾಧನ ಚತುಷ್ಟಯದ ಬಗ್ಗೆ ವಿಚಾರ ಬರ್ತದೆ ಇದನ್ನ ಈ ಶಂಕರಾಚಾರ್ಯ ವಿವೇಕ ವಿವೇಕ ಚೂಡಾವಣೆ ಸ್ವಾಮಿ ಚಿನ್ಮಯಾನಂದರು ಬಹಳ ಮಾರ್ಮಿಕವಾಗಿ ಸೋದಾಹರಣೆಯಿಂದ ಅನೇಕ ದೃಷ್ಟಾಂತರಗಳನ್ನು ಕೊಡ್ತಾ ಲೌಕಿಕ ವ್ಯಾವಹಾರಿಕ ಉದಾಹರಣೆಯನ್ನು ಕೊಡ್ತಾ ಬಹಳ ಮನ ಮುಟ್ಟುವಂತೆ ವಿವರಿಸಿದ್ದಾರೆ ಅದನ್ನು ನಾಳೆ ದಿವಸ ನಾವು ಮುಂದುವರಿಸೋಣ ಈ ವಿವೇಕ ಚೂಡಾವಣೆಯ ಹದಿನೆಂಟನೇ ಶ್ಲೋಕದಿಂದ ಸಾಧನ ಚತುಷ್ಟಯದ ಬಗ್ಗೆ ಬರ್ತದೆ ಮುಂದಿನ ವಿಚಾರಗಳು ನಾಳೆ ದಿವಸ ನೋಡೋಣ ಹರೇ ಇವತ್ತಿಗೆ ಒಂದನೇ ಕಂತು ಮುಕ್ತಾಯವಾಯಿತು ವಿವೇಕ ಚೂಡಾವಣಿ ಓಂ ತತ್ಸತ್